ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತುಪೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಆ ದರದೆ ಕೇಳುವುದು ಈಗ ಈ ಪಂಚಮಹಾಯಜ್ಞ ಸಂಧಿಯನ್ನು ಉಪಸಂಹಾರ ಮಾಡ್ತಾ ಏಕಾದಶ ಇಂದ್ರಿಯಗಳಲ್ಲಿ ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಮತ್ತು ಮನಸ್ಸು ಇಲ್ಲಿ ಭಗವಂತನ ದಶಾವತಾರಗಳನ್ನು ಮತ್ತು ಮೂಲರೂಪ ನಾರಾಯಣ ರೂಪ ಆ ರೂಪವನ್ನು ಯಾವ ರೀತಿ ಉಪಾಸನೆ ಮಾಡಬೇಕು ಅಂತ ಎರಡು ಪದ್ಯಗಳಲ್ಲಿ ತಿಳಿಸ್ತಾರೆ ಮೂಲರೂಪನು ಮನದೊಳಿಹ ಶ್ರವಣಾಲಿಯೊಳಗಿಹ ಮತ್ಸಕೂರ್ಮನು ಕೋಲರೂಪನುತ್ವಗ್ರಸನದೊಳಗಿಪ್ಪ ನರಸಿಂಹ ಬಾಲಭಟು ವಾಮನನು ನಾಸಿಕನಾಳದೊಳು ವದನದಲ್ಲಿ ಭಾರ್ಗವ ವಾಲಿಭಂಜನ ಹಸ್ತದಲ್ಲಿ ಪಾದದಲ್ಲಿ ಶ್ರೀಕೃಷ್ಣ ಜಿನಮಿಮೋಹಕ ಬುದ್ಧ ಪಾಯುಗ ಕಲ್ಕಿ ಮೇಡ್ರದಲ್ಲಿ ಇನಿತು ದಶರೂಪಗಳ ದಶಕರ್ಣಂಗಳಲ್ಲಿ ತಿಳಿದು ಅನುಭವಿಪ ವಿಷಯಗಳ ಕೃಷ್ಣಾರ್ಪಣವೆನ್ನಲು ಕೈಕೊಂಬ ಋಜಿನಾರ್ಧನವರ ಜಗನ್ನಾಥ ಬಿಠಲ ವಿಶ್ವವ್ಯಾಪಕನು ಮೊದಲಿಗೆ ಮೂಲರೂಪನು ಮನದೊಳಿಹ ಶ್ವೇತ ದ್ವೀಪದಲ್ಲಿರ್ತಕ್ಕಂಥ ಶೇಷಾಯಿಯಾಗಿರ್ತಕ್ಕಂಥ ಪರಮಾತ್ಮ ಮೂಲರೂಪಿ ನಾರಾಯಣ ಅವನಿಂದ ಉಳಿದ ಅವತಾರಗಳ ಅಭಿವ್ಯಕ್ತಿ ದುಷ್ಟಂತ ಕೊಡಬೇಕು ಅಂದರೆ ಒಂದು ದೀಪಗಳಿಂದ ಅನೇಕ ದೀಪಗಳನ್ನು ಹೇಗೆ ಹೊರಬರ್ತಾ ಇದೆ ಅದೇ ರೀತಿಯಾಗಿ ದಶ ಕೂಡ ಈ ಎಲ್ಲ ದಶ ಇಂದ್ರಿಯಗಳ ವ್ಯಾಪಾರಗಳಿಗೆ ಮೂಲ ಪ್ರೇರಣೆ ಅಂತಾದರೆ ಮನಸ್ಸು ಆ ಶಕ್ತಿಕೇಂದ್ರ ಅಂತಾದರೆ ಮನಸ್ಸು ಮನ ಏವ ಮನುಷ್ಯಾಣಂ ಕಾರಣ ಬಂಧ ದಶರೂಪಗಳಿಗೆ ಮೂಲವಾಗಿರ್ತಕ್ಕಂಥ ನಾರಾಯಣ ರೂಪ ಈ ದಶ ಇಂದ್ರಿಯಗಳಿಗೆ ಪಂಚಕರ್ಮೇಂದ್ರಿಯಗಳಿಗೆ ಮೂಲ ಪ್ರೇರಕವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಆ ನಾರಾಯಣನ ಉಪಾಸನೆ ಮಾಡೋದು ಅದಕ್ಕೆ ಮೂಲ ರೂಪನೋ ಮನದೊಳಿಹ ಮೂಲರೂಪ ಅಂತಾದರೆ ನಾರಾಯಣ ರೂಪ ಅಂತ ಚಿಂತನೆ ಶ್ರವಣಾಲಿಯೊಳಗೆಹ ಮತ್ಸ್ಯ ಶ್ರವಣ ಅಂದರೆ ಶ್ರೋತ್ರೇಂದ್ರಿಯ ಆಲಿ ಅಂದರೆ ಕಣ್ಣಾಲಿ ಇವುಗಳಲ್ಲಿ ಕ್ರಮವಾಗಿ ಮತ್ಸ್ಯ ಮತ್ತು ಕೂರ್ಮ ರೂಪದ ಉಪಾಸನೆ ಚಿಂತನೆ ಹಯಗ್ರೀವಾಸುರನನ್ನು ಸಂಹಾರ ಮಾಡಿ ಶ್ರುತಿಗಳನ್ನು ಉದ್ಧಾರ ಮಾಡಿರ್ತಕ್ಕಂತಹ ಮತ್ಸ್ಯ ಶ್ರೋತ್ರೇಂದ್ರಿಯದಲ್ಲಿ ಅಥವಾ ಶ್ರವಣೇಂದ್ರಿಯದಲ್ಲಿ ಅವನ ಉಪಾಸನೆ ಇನ್ನು ಕುರ್ಮರೂಪ ಸಮುದ್ರ ಮತನ ಕಾಲದಲ್ಲಿ ದೇವತೆಗಳು ದೈತ್ಯರೆಲ್ಲ ಸೇರಿ ಆ ಸಮುದ್ರ ಮತನವನ್ನು ಮಾಡಿ ತುಂಬ ಬಳಲಿ ಬೆಂಡಾಗಿದ್ದಾರೆ ಇನ್ನು ಅಮೃತ ಬಂದಿಲ್ಲ ಕಡೆಗೋಲಾಗಿರ್ತಕ್ಕಂಥ ಮಂದರ ಪರ್ವತ ಸಮುದ್ರದ ಆಳಕ್ಕೆ ಇಳಿತಾ ಇದೆ ಆಗ ಕುರ್ಮರೂಪದಿಂದ ಪ್ರಾದುರ್ಭಾವನಾಗಿ ಭಗವಂತ ಆ ಮಂದರ ಪರ್ವತವನ್ನು ಬೆಟ್ಟವನತನ ಬೆನ್ನ ಮೇಲೆ ಹೊತ್ತು ದೇವ ಅಸುರರ ಕಡೆಗೆ ಒಂದು ಸಲ ಪ್ರೀತಿಯ ಕೃಪಾ ನೋಟವನ್ನು ಬೀರ್ತಾನೆ ಆದ್ರಿಂದ ಆ ಕೂರ್ಮ ಕಣ್ಣಲ್ಲಿ ಅವನ ಉಪಾಸನೆ ಅವನ ಕೃಪಾದೃಷ್ಟಿಯಿಂದನೇ ಇಷ್ಟೆಲ್ಲ ಬಳಲಿ ಬೆಂಡಾಗಿರ್ತಕ್ಕಂಥ ದೇವತೆಗಳಿಗೆ ದೈತ್ಯರಿಗೆ ಮತ್ತೆ ಮತನ ಕಾರ್ಯ ಮಾಡುವಂತಹ ಶಕ್ತಿ ಬಂತು ಅಂತ ಆದ್ದರಿಂದ ಆ ಕಣ್ಣಾಲಿ ಅಂದರೆ ಕಣ್ಣುಗಳಲ್ಲಿ ಅಲ್ಲಿ ಕೂರ್ಮರೂಪಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಕೋಲರೂಪನೋ ತ್ವಕ್ ತ್ ತ್ ಸ್ಪರ್ಶೇಂದ್ರಿಯ ಭೂಮಿಯನ್ನು ಉದ್ಧಾರ ಮಾಡಿರ್ತಕ್ಕಂಥ ವರಾಹರೂಪಿ ಪರಮಾತ್ಮ ತನ್ನ ಆಲಿಂಗನದ ದಿವ್ಯ ಸ್ಪರ್ಶವನ್ನು ಅಭೂದೇವಿಗೆ ಕೊಡ್ತಾನೆ ಆದ್ದರಿಂದ ಸ್ಪರ್ಶೇಂದ್ರಿಯದಲ್ಲಿ ಅವನನ್ನು ಚಿಂತನೆ ಮಾಡಬೇಕು ರಸನದೊಳಗಿಂಪ ನರಸಿಂಹ ಹಿರಣ್ಯ ಕಶಿಪುವನ್ನು ಸಂಹಾರ ಮಾಡಿರ್ತಕ್ಕಂಥ ನರಸಿಂಹರೂಪಿ ನಾಲಿಗೆ ಚಪ್ಪರಿಸ್ತಾ ಇದ್ದಂತೆ ಅಂತಹ ಪ ರೀತಿಯಾಗಿ ವರ್ಣನೆ ಮಾಡತ್ತೆ ಅಂತಹ ನರಸಿಂಹರೂಪಿ ಪರಮಾತ್ಮ ನಾಲಿಗೆ ಎಲ್ಲಿದ್ದಾನೆ ಅಂತ ಚಿಂತನೆ ಬಾಲ ಒಟ್ಟು ವಾಮನನು ನಾಸಿಕನಾಳದಳು ಅದಿತಿ ದೇವಿಯಲ್ಲಿ ಅವತಾರ ಮಾಡಿರತಕ್ಕಂಥ ವಾಮನ ರೂಪಿ ಪರಮಾತ್ಮ ಉಪನಯನ ಎಲ್ಲ ಆದಮೇಲೆ ಬಾಲ ಒಟುವಾಗಿ ಮೂ ಹಿಡಿದು ಪ್ರಾಣಾಯಾಮವನ್ನು ಅದಕ್ಕೆ ಆ ಮೂಗಿನ ಒಳ್ಳೆಯಲ್ಲಿ ಅವನನ್ನು ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾರೆ ವ್ಯಾಖ್ಯಾನಕಾರರು ವದನದಲ್ಲಿ ಭಾರ್ಗವ ವದನ ಅಂದರೆ ಬಾಯಿ ಅಲ್ಲಿ ಅಗ್ನಿ ಇರ್ತಾನೆ ಮುಖಾದೀಂದ್ರಸ್ ಅಗ್ನೇಂತರ್ಗತನಾಗಿ ಪರಶುರಾಮನು ಆಗಿರ್ತಕ್ಕಂಥ ಭಾರ್ಗವರಾಮ ಅಲ್ಲೇ ಇರ್ತಾನೆ ಬಾಯಿಯಲ್ಲಿ ಆದ್ದರಿಂದ ವದನದಲ್ಲಿ ಭಾರ್ಗವ ಅಥವಾ ಪರಶುರಾಮ ಅಂತ ಚಿಂತಾನೆ ವಾಲಿಭಂಜನ ಹಸ್ತದಲ್ಲಿ ವಾಲಿಯನ್ನು ಸಂಹಾರ ಮಾಡಬೇಕು ಅಂತ ಎರಡೂ ಕೈಗಳಿಂದ ಧನಸ್ಸಿಗೆ ಬಾಡ ಹೂಡಿರ್ತಕ್ಕಂಥ ಶ್ರೀರಾಮಚಂದ್ರ ಅವನನ್ನು ವಾಲಿಭಂಜನ ಶ್ರೀರಾಮಚಂದ್ರ ಹಸ್ತದಲ್ಲಿ ಅವನನ್ನು ಹಸ್ತದಲ್ಲಿ ಚಿಂತನೆ ಮಾಡಬೇಕು ಪಾದದಲ್ಲಿ ಶ್ರೀಕೃಷ್ಣ ಎಲ್ಲವನು ಶ್ರೀ ಕೃಷ್ಣನ ಪಾದ ಕಮಲಗಳಲ್ಲಿ ಕೃಷ್ಣಾರ್ಪಣ ಅಂತ ಏನು ಹೇಳ್ತೀವಿ ಆ ಕಾರಣಕ್ಕಾಗಿ ಕೃಷ್ಣನ ಪಾದದಲ್ಲಿ ಚಿಂತನೆಯನ್ನು ಮಾಡಬೇಕು ಜಿನವಿ ಮೋಹಕ ಬುದ್ಧ ಪಾಯುಗ ತತ್ವಜ್ಞಾನ ಮಾರ್ಗದಿಂದ ಅಯೋಗ್ಯ ಜನರನ್ನು ಮಲದಂತೆ ದೂರ ತಳಿತಾನೆ ಅದಕ್ಕಾಗಿಯೇ ಬೌದ್ಧಾವತಾರ ಅನ್ನೋದಾಗಿದ್ದು ಆದ್ದರಿಂದ ಆ ಪಾಯು ಅನ್ನೋ ಇಂದ್ರಿಯದಲ್ಲಿ ಬುದ್ಧನ ಸ್ಮರಣೆ ಧನುಜ ಮರ್ದನ ಕಲ್ಕಿ ಮೇಡ್ರದಿ ಮೇಡ್ರದಿ ಅಂದರೆ ಕಲ್ಕಿ ಕಲಿಯುಗದ ಕೊನೆಯಲ್ಲಿ ಧನುಜನನ್ನು ಸಂಹಾರ ಮಾಡ್ತಾನೆ ದೈತ್ಯರನ್ನು ಸಂಹಾರ ಮಾಡ್ತಾನೆ ಕೃತಯುಗದ ಆರಂಭಕ್ಕೆ ಆಮೇಲೆ ನಾಂದಿ ಈ ಉಪಸ್ಥವು ಕೂಡ ರತಿ ಕ್ರೀಡೆಯಲ್ಲಿ ಮಾಡೋದು ಆಮೇಲೆ ಸತ್ಸಂತತಿಯ ಉದ್ಧಾರಕ್ಕೆ ಕಾರಣ ಅಂತಾಗತ್ತೆ ಆದ್ದರಿಂದ ಆ ಕಲ್ಕಿ ಉಪಸ್ಥ ಇಂದ್ರಿಯದಲ್ಲಿ ಅವನನ್ನು ಚಿಂತನೆ ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ತಾ ಇದೆ ಹೀಗೆ ಕೃಷ್ಣಾರ್ಪಣವೆನ್ನಲು ಕೈಕೊಂಬ ವೃಜನಾರ್ಧನ ದಶ ಇಂದ್ರಿಯಗಳಲ್ಲಿ ಈ ದಶಾವತಾರಗಳ ಸ್ಮರಣೆ ಆ ದಶ ಇಂದ್ರಿಯಗಳ ಕಾರ್ಯಕ್ಕೆ ಮುಖ್ಯವಾಗಿ ಪ್ರೇರಕ ಶಕ್ತಿ ಅಂತ ಆದರೆ ಆ ಶಕ್ತಿಕೇಂದ್ರ ಮನಸ್ಸು ಅಲ್ಲಿ ಮೂಲರೂಪಿ ನಾರಾಯಣನ ಸ್ಮರಣೆ ಹೀಗೆ ದಶ ನಾವು ಅನುಭೋಗ ಮಾಡತಕ್ಕಂಥ ಎಲ್ಲ ವಿಷಯಗಳನ್ನು ಕೃಷ್ಣಾರ್ಪಣ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಸಮರ್ಪಣೆಯ ವಿಚಾರವನ್ನು ತಿಳಿಸ್ತಾ ಹೇಳ್ತಾನೆ ಏನೆಲ್ಲ ಅರ್ಪಣೆ ಮಾಡಬೇಕು ಅಂದರೆ ಎತ್ ಕರ್ ಹೋಶಿ ನೀನೇನು ಮಾಡ್ತೀಯೋ ಅದನ್ನು ಅರ್ಪಣೆ ಮಾಡು ಎದ ಅಷ್ಟನಾಸಿ ನೀನೇನು ಉಣ್ತೀಯೋ ಅದನ್ನು ಯಜ್ಜು ಹೋಶಿ ನೀನು ಯಾವ ಹೋಮ ಯಾಗಗಳನ್ನು ಮಾಡ್ತೀಯೋ ಅದನ್ನು ಅರ್ಪಣೆ ಮಾಡು ದದಾಸಿ ಎತ್ ಎತ್ ತಪಸ್ಸಿ ಕೌಂತೆ ಎತ್ ತತ್ ಕುರುಷೋ ಮದರ್ಪಣಂ ನೀನೇನೆಲ್ಲ ಭೋಗಗಳನ್ನು ಮಾಡ್ತೀಯೋ ಆ ಎಲ್ಲವನ್ನು ಕೂಡ ಕೃಷ್ಣ ಅರ್ಪಣ ಅನ್ನೋ ಭಾವದಿಂದ ಅದನ್ನು ಅರ್ಪಣೆ ಮಾಡಬೇಕು ಅಂತ ತಿಳಿಸ್ತಾನೆ ವಿಭೂತಿ ಸಂಧಿಯಲ್ಲಿ ಹೇಳಿದ್ವಿ ಪಾಪಕರ್ಮವು ಪಾದುಕೆಗಳನ್ನು ಅನುಲೇಪನವು ಸತ್ಪುಣ್ಯ ಅಂತ ಪಾಪಕರ್ಮವನ್ನು ಪರಿಮಾರ್ಜನಾತ್ಮೇನ ಅರ್ಪಣೆ ಮಾಡಬೇಕು ಪುಣ್ಯಕರ್ಮಗಳನ್ನು ಪೂಜಾತ್ಮೇನ ಸಮರ್ಪಣೆ ಮಾಡಬೇಕು ಅಂತ ಹೀಗೆ ಎಲ್ಲವನ್ನು ದ್ವಂದ್ವಕರ್ಮಗಳನ್ನು ಕೂಡ ಶ್ರೀಕೃಷ್ಣ ಅರ್ಪಣ ಅಂತ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಬೇಕು ರುಚಿನಾರ್ಧನ ರುಚಿನ ಅಂದರೆ ಪಾಪಗಳು ಅರ್ಧನ ನಾಶ ಮಾಡ್ತಕ್ಕಂಥ ಪರಮಾತ್ಮ ಇಂತಹ ಪರಮಾತ್ಮ ಹೊರ ಜಗನ್ನಾಥ ಬಿಟ್ಟಲನು ವಿಶ್ವವ್ಯಾಪಕನು ಶ್ರೇಷ್ಠನಾಗಿರ್ತಕ್ಕಂಥ ಜಗನ್ನಾಥ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥವನು ಭಗವಂತ ಉತ್ತಮೋತ್ತಮನಾಗಿರ್ತಕ್ಕಂಥವನು ಅಂತಹ ಪರಮಾತ್ಮನಲ್ಲಿ ಸರ್ವಕರ್ಮವನ್ನು ಕೂಡ ಸಮರ್ಪಣೆ ಮಾಡಬೇಕು ಇಂತಹ ಪರಮಾತ್ಮ ವಿಶ್ವವ್ಯಾಪಕ ಸರ್ವತ್ರ ವ್ಯಾಪ್ತನಾದವನು ವಿಠ್ಠಲ ಅಂದರೆ ಜ್ಞಾನಶೂನ್ಯರಾದವರನ್ನು ಕೂಡ ಪಾಮರನನ್ನು ಕೂಡಲ್ಲ ಸ್ವೀಕರಿಸ್ತಾನೆ ಸ್ವಲ್ಪ ಮಪ್ಯಸೆ ಧರ್ಮಸ್ಯ ತ್ರಾಯತೇ ಮಹತೋ ಉಭಯಾತ್ ಅಂತಹ ಪರಮಾತ್ಮನಿಗೆ ಸರ್ವಕರ್ಮವನ್ನು ಸಮರ್ಪಣೆ ಮಾಡಬೇಕು ಪಾಪಕರ್ಮವನ್ನು ಪರಿಮಾರ್ಜನತ್ವೇನ ಪುಣ್ಯಕರ್ಮವನ್ನು ಪೂಜಾತ್ವೇನ ನಹಂ ಕರ್ತ ಹರಿ ಕರ್ತ ತತ್ ಪೂಜಾ ಕರ್ಮ ಚಾಕ್ಯಲಂ ಇತ್ಯಾದಿ ಹೇಳಿ ಅರ್ಪಣೆಯನ್ನು ಮಾಡಬೇಕು ವಿಶ್ವ ಅಂದರೆ ವಾಯುದೇವರು ಅಂತಲೂ ಅರ್ಥ ಮಾಡ್ತಾರೆ ಅವನಲ್ಲಿಯೂ ನಿಯಾಮಕನಾಗಿ ವ್ಯಾಪಿಸಿರ್ತಕ್ಕಂಥವನು ಪಾಮರರಿಂದಲೂ ಕರ್ಮ ಮಾಡಿಸಿ ಅಜ್ಞಾನಿಗಳಿಂದಲೂ ಕರ್ಮ ಮಾಡಿಸಿ ಆ ಕರ್ಮವನ್ನು ಶುದ್ಧ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥವರೇ ವಾಯುದೇವರು ಆದ್ದರಿಂದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅವರವರ ಕುಲದೇವತೆಗೆ ಸರ್ವಕರ್ಮವನ್ನು ಕೊಡು ಸಮರ್ಪಣೆಯನ್ನು ಮಾಡಬೇಕು ಅಂತ ಜಗನ್ನಾಥದಾಸರು ತಮ್ಮ ಉಪಾಸ್ಯಮೂರ್ತಿಯಾಗಿರ್ತಕ್ಕಂಥ ನರಸಿಂಹರೂಪಿ ಪರಮಾತ್ಮನಿಗೆ ಅಭಿನ್ನ ಜಗನ್ನಾಥ ವಿಠಲನಿಗೆ ಈ ಕೃತಿಯನ್ನು ಸಮರ್ಪಣೆ ಮಾಡ್ತಾರೆ ಇಲ್ಲಿಗೆ ಪಂಚಮಹಾಯಜ್ಞ ಸಂಧಿ ಆರನೇ ಸಂಧಿ ಸಂಪೂರ್ಣವಾಗಿದೆ ಶ್ರೀಕೃಷ್ಣ ಅರ್ಪಣ